ಿಯ ಕೊಡೋ ಶಕ್ತಿಯ ಕೊಡೋ ಶಕ್ತಿಯ ಕೊಡೋ ಬೆನಕ ಭಕ್ತಿಯ ಕೊಡೋ ಮುಕ್ತಿಯ ಕೊಡು ಜಗದರಿ ಬೆಳಕ ಶಕ್ತಿಯ ಕೊಡೋ ಶಕ್ತಿಯ ಕೊಡೋ ಶಕ್ತಿಯ ಕೊಡೋ ಬೆನಕ ಭಕ್ತಿಯ ಕೊಡೋ ಮುಕ್ತಿಯ ಕೊಡು ಜಗದರಿ ಬೆಳಗ ಬೆಳಗೇಳು ತ ಚಳಿ ನೀ ಬಾಡಿ ತೋ ಬೆಳಕ ಬೆಳಗೇಳು ಚಳಿ ಬೆಳಗ ತೊಳೆ ಬೆಳಗ್ಗು ಹೊಳೆ ಯೂತ ಮಾಮಾ ಪೀಡಿಸೋ ತಾವತಾರ ತೊಳೆ ಬೆಳಗು ಹೊಳೆ ಯೂತ ಮಾಮಾ ಪೀಡಿಸೋ ತಾವತಾರ ಮಾಮಾ ಪೀಡಿಸೋ ತಾವತಾರಿದ್ಯೆಗೆ ಗೆ ಸದ್ವಿದ್ಯ ಸದ ಚೈತನ್ಯದ ರೂಪ ವಿದ್ಯೆಗೆ ಸದ್ವಿದ್ಯೆಗೆ ಚೈತನ್ಯದ ರೂಪ ವಿದ್ಯೆಗೆ ಸದ್ವಿದ್ಯೆಗೆ ಚೈತನ್ಯದ ರೂಪ ವಿದ್ಯೆಗೆ ಸದ್ವಿದ್ಯೆಗೆ ಚೈತನ್ಯದ ರೂಪ ಭಕ್ತಿಗೆ ಗುರು ಭಕ್ತಿಗೆ ಹೊಸ ಭಾವನೆ ರೂಪ ಭಕ್ತಿಗೆ ಗುರು ಭಕ್ತಿಗೆ ಹೊಸ ಭಾವನೆ ರೂಪ ಶಕ್ತಿಯ ಕೊಡು ಶಕ್ತಿಯ ಕೊಡು ಶಕ್ತಿಯ ಕೊಡು ಬೆನಕ ಭಕ್ತಿಯ ಕೊಡು ಮುಕ್ತಿಯ ಕೊಡು ಜಗದರಿವೇ ಮೂಡಲಿ ಮನದಂಗಳದೆ ಸುಖ ಶಾಂತಿಯ ದೀಪ ಮೂಡಲಿ ಮನದಂಗಳದೆ ಸುಖ ಶಾಂತಿಯ ದೀಪ ಆಗಲಿ ಹೃದಯಗಳು ಹೊಸ ರೂಪ ಆಗಲಿ ಹೃದಯಗಳು ಹೊಸ ರೂಪ ಹಾಡಲಿ ಹೊಸ ಹಾಡನು ಹೃದಯದ ಉರುಪೋ ತನು ಕತ್ತಲೆ ಕುರುಡಲಿತಾನ ನೋಡಲಿ ತನು ಕತ್ತಲೆ ಕುರುಡಲಿ ಮಮತೆಯ ಭಾವನೆ ಮನದೆ ಕೂಡಲಿ ಮಮತೆಯ ಭಾವನೆ ಮನದೇ ಕೂಡಲಿ ಹೃದಯಗಳು ಸುಖ ಶಾಂತಿಯ ತನದೇ ಕೂಡಲಿ ಹೃದಯಗಳ ಸುಖ ಶಕ್ತಿಯ ಕೊಡೋ ಶಕ್ತಿಯ ಕೊಡೋ ಶಕ್ತಿಯ ಕೊಡೋ ಬೆನಕ ಭಕ್ತಿಯ ಕೊಡೋ ಮುಕ್ತಿಯ ಕೊಡೋ ಜಗದರಿ ವೀಣಾ ಬೆಳಕ ಜಗದರಿ ವೀಣಾ